ಆ ಲಾಭಗಳಲ್ಲಿ ಅತಿ ಮುಖ್ಯವಾದವು ಎರಡು ಒಂದು ಆಗ ಮೈಸೂರಿನಲ್ಲಿ ಚೀಫ್ ಇಂಜಿನಿಯರು ಎಕನಾಮಿಕ್ ಕಾನ್ಫರೆನ್ಸಿನ ಒಂದು ಶಾಖೆಯ ಅಧ್ಯಕ್ಷರು ಆಗಿದ್ದ ಶ್ರೀ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರು ಬರೆದ ಮೆಚ್ಚುಗೆಯ ಇನ್ನೊಂದು ಆರ್ಕಾಶ್ ಶ್ರೀನಿವಾಸ ಅವರ ಮೆಚ್ಚುಗೆಯ ಮಾತು ಆರ್ಕಾಶ್ ಶ್ರೀನಿವಾಸ ಅವರು ನನ್ನ ಲೇಖನವನ್ನು ಆ ಪತ್ರಿಕೆಯಲ್ಲಿ ನೋಡಿದ್ದಲ್ಲದೆ ಅನಂತರ ಅದು ಇನ್ನೂ ಕೊಂಚ ವಿಸ್ತಾರವಾಗಿ ಪುಸ್ತಕ ರೂಪದಲ್ಲಿ ಬಂದಿದ್ದನ್ನು ಓದಿದ್ದರಂತೆ ಆಗ ಅವರು ಶ್ರೀರಂಗದಲ್ಲಿ ವಾಸವಾಗಿದ್ದರು ಅಲ್ಲಿಂದ ತಮ್ಮ ಬದ್ದತಿಯಂತೆ ಬೇಸಿಗೆ ಕಳೆಯಲು ಬೆಂಗಳೂರಿಗೆ ಬಂದಾಗ ಶ್ರೀಮಾನ್ ಪುಟ್ಟಣ್ಣ ಶೆಟ್ಟರವರೊಡನೆ ಒಂದು ದಿನ ಮಾತನಾಡುತ್ತಿರುವಾಗ್ಗೆ ನನ್ನ ಲೇಖನವನ್ನು ಪ್ರಸ್ತಾವಿಸಿ ಗೀಳೆ ಕಕ್ಕ ಯಾರು ನಿಮಗೆ ತಿಳಿದಾತನೇ ಎಂದು ಕೇಳಿದರಂತೆ ಪುಟ್ಟಣ್ಣ ಶೆಟ್ಟರು ನನಗೆ ಹೇಳಿ ಕಳುಸಿ ಒಂದು ಸಂಜೆ ನನ್ನನ್ನು ಶ್ರೀನಿವಾಸ ಚಾರ್ಲು ಅವರ ಮನೆಗೆ ಕರೆದುಕೊಂಡು ಹೋದರು ಆ ದಿನ ಲಾಲ್ಬಾಗಿನ ಮುಂದೆ ಹೊರಟು ಕಲಾಸಿಪಾಳ್ಯದ ಪಕ್ಕದಿಂದ ಚಾಮರಾಜಪೇಟೆ ಐದನೇ ಬೀದಿಗೆ ಸೇರುವ ರಸ್ತೆಯಲ್ಲಿ ಇರುವ ಬಂಗಲೆ ಆ ಮನೆ ಹಿಂದೆ ಪ್ರಸಿದ್ಧರಾಗಿದ್ದ ಶ್ರೀಮಾನ್ ಎಂ ನವರ ಮಕ್ಕಳು ಶ್ರೀ ಎಂ ಸುಬ್ಬರಾಯ ಸುಬ್ಬಯ್ಯನವರಿಗೆ ಸೇರಿದ್ದದ್ದು ರುದ್ರಪ್ಪನವರು ಸುಬ್ಬಯ್ಯನವರು ಆರ್ಕಾ ಶ್ರೀನಿವಾಸಾಚಾರ್ ಅವರಲ್ಲಿ ತುಂಬಾ ಪ್ರೀತಿ ವಿಶ್ವಾಸಗಳನ್ನು ಇಟ್ಟಿದ್ದವರು ಬೆಂಗಳೂರಿನಲ್ಲಿ ಶ್ರೀ ಶ್ರೀನಿವಾಸಾಚಾರ್ ವಾಸ ಮಾಡುವಾಗ ತಮ್ಮ ಈ ಲಾಲ್ಬಾಗ್ ಬಳಿಯ ಮನೆಯಲ್ಲಿಯೇ ಅವರು ವಾಸವಿರಬೇಕೆಂದು ಆ ತಂದೆ ಮಕ್ಕಳು ಕೋರಿಕೊಂಡಿದ್ದರಂತೆ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 ವಿಧಾನವು ಪೂರ್ವಕಾಲವನ್ನು ಅಳಿಸಿ ಹಾಕುವುದು ಹಳೆಯ ಹೆಸರುಗಳನ್ನು ಕೀಳುವುದು ಹೊಸ ಹೆಸರುಗಳನ್ನು ಹಾಕುವುದು ಹಿಂದಿನ ನೆನಪುಗಳನ್ನು ಚರಿತ್ರೆಯನ್ನು ತಿದ್ದುವುದು ಈ ಚೋದ್ಯ ರೂಪಗಳನ್ನು ಇದು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 ಸಲ್ಲಿಸಿದ ಹಾರ ತುರಾಯಿಗಳನ್ನು ಸ್ವೀಕರಿಸಿ ಅವರಡನೆ ಒಂದೆರಡು ಮಾತನಾಡಿ ತೆರಳುತ್ತಿದ್ದರಂತೆ ಆ ಕಾಲದಲ್ಲಿ ಯುರೋಪಿಯನ್ ಜನರು ಬಹುಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲಿ ವಾಸವಾಗಿದ್ದರು ಮತ್ತು ಅವರ ಜೀವನ ಮಾರ್ಗದ ಸೊಬಗನ್ನು ಕಂಡು ಅನುಕರಿಸುತ್ತಿದ್ದವರು ಬಹುಮಂದಿ ಇದ್ದರು ಇವರು ರುದ್ರಪ್ಪನವರ ಸಂಸ್ಥೆಯ ಗಿರಾಕಿಗಳು ಅವರ ವ್ಯಾಪಾರ ಚೆನ್ನಾಗಿ ನಡೆಯುತ್ತಿತ್ತು ಆದರೆ ನಾನು ಹೇಳಬೇಕಾದ ವಿಷಯ ರುದ್ರಪ್ಪನವರ ವ್ಯಾಪಾರ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 ಅವುಗಳಲ್ಲಿ ಶ್ರೀ ಕೃಷ್ಣರಾಜ ವಾಣಿ ವಿಲಾಸವೆಂಬ ಕನ್ನಡ ವಚನ ಮಹಾಭಾರತವು ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ವಚನ ರಾಮಾಯಣವು ಅತಿ ಮುಖ್ಯವಾದವು ಈ ಎರಡು ಮಹಾಗ್ರಂಥಗಳನ್ನು ಮುದ್ರಣಗೊಳಿಸಿ ಪ್ರಕಾಶಪಡಿಸುವ ಅವಕಾಶವನ್ನು ಶ್ರೀರಾಮ ಚಾಮರಾಜೇಂದ್ರ ಒಡೆಯರವರು ರುದ್ರಪ್ಪನವರಿಗೆ ದಯಪಾಲಿಸಿದ್ದರು ಅದರಂತೆ ಅವರು ಅರಮನೆಯ ಕುಲದೈವದ ಹೆಸರಿನಲ್ಲಿ ಶ್ರೀ ಚಾಮುಂಡೇಶ್ವರಿ ಮುದ್ರಾಕ್ಷರ ಶಾಲೆ ಎಂಬ ಅಚ್ಚಿನ ಕಾರ್ಖಾನೆ ಸ್ಥಾಪಿಸಿದ್ದರು ಭಾರತ ರಾಮಾಯಣಗಳನ್ನು ಬಹುಶಃ ಹದಿನೆಂಟು ಪ್ಲಸ್ ಏಳು ಸಂಪುಟಗಳಲ್ಲಿ ಪ್ರಕಟಗೊಳಿಸಿದರು ಈ ವಚನ ಭಾರತದಿಂದ ಅಂತರಂಗ ಪೋಷಣೆ ಪಡೆದವರ ಪೈಕಿ ನನ್ನ ಚಿಕ್ಕ ತಾತಂದಿರು ನನ್ನನ್ನು ಹತ್ತಿರ ಕೂಡಿಸಿಕೊಂಡು ಕೃಷ್ಣರಾಜ ಭಾರತದ ಹದಿನೆಂಟು ಪರ್ವಗಳನ್ನು ಮೊದಲಿನಿಂದ ಕಡೆಯವರೆಗೂ ಒಂದಕ್ಷರ ಬಿಡದಂತೆ ಓದಿಸಿದರು ಈ ಹೊತ್ತು ನನ್ನಲ್ಲಿ ಯೋಗ್ಯವಾದದ್ದು ಏನಾದರೂ ಉಂಟೆಂದು ನನ್ನನ್ನು ನೋಡುವವರಿಗೆ ಅನ್ನಿಸಿದ್ದಾದರೆ ಅದು ನನಗೆ ಆ ಭಾರತ ವ್ಯಾಸಂಗದಿಂದ ಬಂದದ್ದು ಅಂಥ ಜೀವ ಸಂಸ್ಕಾರಕ್ಕೆ ಸಾಧನವನ್ನು ಒದಗಿಸಿಕೊಟ್ಟವರು ರುದ್ರಪ್ಪನವರು ಅವರು ಆ ಪ್ರಕಟಣೆ ಮಾಡದೆ ಹೋಗಿದ್ದಿದ್ದರೆ ನಾನು ಚಿಕ್ಕ ವಯಸ್ಸಿನಲ್ಲಿ ಭಾರತವನ್ನು ಓದುವುದು ಆಗುತ್ತಿರಲಿಲ್ಲ ಈ ಮಹೋಪಕಾರಕ್ಕಾಗಿ ನಾನು ಯಾವ ಜೀವವೂ ರುದ್ರಪ್ಪನವರ ಹೆಸರಿಗೆ ಪುನಃ ಪುನಃ ನಮಸ್ಕಾರಗಳನ್ನು ಸಲ್ಲಿಸುತ್ತಿರುತ್ತೇನೆ ಕನ್ನಡ ಗದ್ಯ ಸಾಹಿತ್ಯದಲ್ಲಿ ಶೈಲಿಯ ಗಂಭೀರತೆಯಲ್ಲಿಯೂ ಉದಾತ್ತ ಉದಾತ್ತತೆಯಲ್ಲಿಯೂ ವಿಶ್ವತೆಯಲ್ಲಿಯೂ ವೀರ್ಯದಲ್ಲಿಯೂ ಕೃಷ್ಣರಾಜ ವಾಣಿ ವಿಲಾಸ ಭಾರತಕ್ಕೆ ಸಮನಾದ ಗದ್ಯ ಬೇರೆ ಇಲ್ಲವೆಂದು ಇಂದಿಗೂ ನನ್ನ ಅಭಿಪ್ರಾಯ ಆ ಮಹಾಗ್ರಂಥಕ್ಕೆ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 ಶ್ರೀಮಾನ್ ರುದ್ರಪ್ಪನವರ ಮಕಳು ಎಂ ಸುಬ್ಬಯ್ಯನವರು ನನಗೆ ಸ್ನೇಹಿತರಾಗಿದ್ದರು ಸ್ವಭಾವದಲ್ಲಿ ಉದಾರಿಗಳು ಗುಣಪಕ್ಷಪಾತಿಗಳು ದೊಡ್ಡ ಮನುಷ್ಯರು ಅವರಿಗೆ ಯಾವ ಕಾರಣದಿಂದಲೋ ಉದ್ಯಮೋತ್ಸಾಹ ಸಾಲದೆ ಹೋಗಿತ್ತು ಹೆಚ್ಚುಗಟ್ಟಲೆ ಕೆಲಸವನ್ನು ಅಂಟಿಸಿಕೊಳ್ಳದೆ ಹಾಯಾಗಿರುವ ಪ್ರಕೃತಿ ಅವರದು ಭಾರತದ ಪುನರ್ಮುದ್ರಣ ಕಾರ್ಯವನ್ನು ನಾನು ನಾಲ್ಕಾರು ಸಲ ಅವರ ಗಮನಕ್ಕೆ ತಂದರೂ ಅವರು ಮನಸ್ಸು ಯಕೋ ಆ ತಿರುಗಲಿಲ್ಲ ಶ್ರೀನಿವಾಸಚಾರ್ ರಸ್ತೆ ಈಗ ಆರ್ಕಾಶ್ ಶ್ರೀನಿವಾಸಚಾರಲು ಅವರ ವಿಚಾರಕ್ಕೆ ಹಿಂತಿರುಗೋಣ ಬೆಂಗಳೂರಿನ ಹಳೆಯ ಪಟ್ಟಣದಲ್ಲಿ ಒಂದು ರಸ್ತೆ ಅವರ ಹೆಸರನ್ನು ಹೊತ್ತಿದೆ ಈ ರಸ್ತೆಯ ಪೂರ್ವಾಭಿಮುಖ ಶ್ರೇಣಿಯ ಹಳೇ ತರಗುಪೇಟೆಯ ರಸ್ತೆಗೂ ಗುಂಡೋಪಾಂತರ ಬೀದಿಗೂ ನಡುವಣ ಒಂದು ಮನೆಯಲ್ಲಿ ಆರ್ಕಾಶ್ ಶ್ರೀನಿವಾಸ ಚಾರ್ಲು ಅವರು ವಾಸವಾಗಿದ್ದರಂತೆ ನಾನು ಆ ಮನೆಯನ್ನು ಮೊದಲು ನೋಡುವ ವೇಳೆಗೆ ಸಾವಿರದ ಏಳು ಎಂಟರಲ್ಲಿ ಅದು ಬೇರೆಯವರದಾಗಿ ಅದರಲ್ಲಿ ಒಂದು ಸಂಗೀತ ಸಮಾಜ ನಡೆಯುತ್ತಿತ್ತು ಅಲ್ಲಿ ನಡೆದ ನಾಲ್ಕೈದು ಸಂಗೀತ ಕಚೇರಿಗಳಿಗೆ ನಾನು ಹೋಗಿದ್ದೇನೆ ಆ ಮನೆಯಲ್ಲಿ ಹಿಂದೆ ಶ್ರೀನಿವಾಸಾಚಾರ್ಯರು ಇದ್ದದ್ದರಿಂದಲೇ ಆ ರಸ್ತೆಗೆ ಆ ಹೆಸರು ಆರ್ಕಾಟ್ ಶ್ರೀನಿವಾಸಾಚಾರ್ ಅವರು ಆರ್ಕಾಡ್ ಕಡೆಯವರಂತೆ ಅವರು ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರ ಕಾಲಕ್ಕೆ ಹಿಂದೆಯೇ ಬಹುಶಃ ದಿವಾನ್ ರಂಗಾಚಾರ್ಯರ ದಿನದಲ್ಲಿ ಬೆಂಗಳೂರಿಗೆ ಬಂದು ಇಲ್ಲಿ ವಕೀಲರಾಗಿ ನೆಲೆಸಿದವರು ಅವರ ಪ್ರಾಮಾಣಿಕತೆಯ ವಾದ ಸಾಮರ್ಥ್ಯವು ಬೇಗ ಅವರಿಗೆ ಪ್ರಶಸ್ತಿಯನ್ನು ತಂದವು ಅವರ ಕಾರ್ಯದಕ್ಷತೆಯನ್ನು ಜನಪ್ರಿಯತೆಯನ್ನು ಸರ್ ಕೆ ಶೇಷಾದ್ರಯ್ಯರವರು ಕೇಳಿ ಅವರನ್ನು ಬೆಂಗಳೂರು ಪಟ್ಟಣ ಮುನಿಸಿಪಲ್ ಸಂಸ್ಥೆಯ ಅಧ್ಯಕ್ಷ ಸ್ಥಾನಕ್ಕೆ ನೇಮಿಸಿದರು ಆ ಸ್ಥಾನಕ್ಕೆ ಸರ್ಕಾರೇತರ ಮನುಷ್ಯರನ್ನು ನಿಯಮಿಸಿದ್ದು ಅದೇ ಮೊದಲು ಆ ಅಧಿಕಾರವನ್ನು ನಿರ್ವಹಿಸುವುದರಲ್ಲಿ ಆರ್ಕಾ ಶ್ರೀನಿವಾಸ ಅವರು ತೋರಿಸಿದ ವಿಚಕ್ಷಣೆ ಈ ಪ್ರಜಾಯುಗಕ್ಕೆ ಬೋಧಪ್ರದವಾಗಿದೆ ಪ್ರೆಸಿಡೆಂಟ್ ಪದವಿ ಅವರ ಪ್ರತಿದಿನದ ಕಾರ್ಯಕ್ರಮ ಸಾಮಾನ್ಯವಾಗಿ ಹೀಗಿರುತ್ತಿತ್ತು ಬೆಳಿಗ್ಗೆ ಆರು ಗಂಟೆಗೆ ಮನೆಯಿಂದ ಹೊರಡುವುದು ಯಾವ ಪ್ರದೇಶಕ್ಕೆ ಹೋಗತಕ್ಕಂಬುದನ್ನು ಹಿಂದಿನ ಸಂಜೆಯೇ ಗೊತ್ತು ಮಾಡಿ ಮುನಿಸಿಪಲ್ ಅಧಿಕಾರಿಗಳಿಗೆ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 ಬೀದಿ ಚೆನ್ನಾಗಿ ಗುಡಿಸಿದ್ದರೆ ಹೀಗಾಗುತ್ತಿತ್ತೆ ಎನ್ನುವರಂತೆ ಅಥವಾ ಈ ಹೊತ್ತು ಹೋದ ಬೀದಿಗಳಲ್ಲಿ ಗುಡಿಸುವವರು ಹೆಚ್ಚು ಮುತುವರ್ಜಿ ಮಾಡಿದ್ದ ಹಾಗೆ ಕಾಣುತ್ತದೆ ಗುಡಿಸಿನ ಮೇಲೆ ಧೂಳು ಬಹುತೆಳುವಾಗಿದೆ ಎನ್ನುವರಂತೆ ಮುನಿಸಿಪಲ್ ಅಧಿಕಾರಿಗಳಿಗೆ ಇದು ತಕ್ಕಷ್ಟು ಎಚ್ಚರಿಕೆಯ ಮಾತಾಗಿತ್ತು ಪ್ರೆಸಿಡೆಂಟರು ಹೋಗಲು ಗೊತ್ತು ಮಾಡಿಕೊಂಡಿದ್ದ ರಸ್ತೆಗಳಲ್ಲೆಲ್ಲ ಬೆಳಿಗ್ಗೆ ಆರು ಗಂಟೆಗೆ ಮುಂಚೆಯೇ ಬೀದಿ ಗುಡಿಸಿ ನೀರು ಚುಮುಕಿಸ ಚುಮುಕಿಸಿರುತ್ತಿದ್ದರಂತೆ ಪ್ರೆಸಿ ಪ್ರೆಸಿಡೆಂಟರು ಪಟ್ಟಣದ ಪ್ರತಿಯೊಂದು ಭಾಗಕ್ಕೂ ವಾರಕ್ಕೆ ಒಂದು ಸಲವಾದರೂ ಹೋಗಿ ಬರುತ್ತಿದ್ದದು ಖಂಡಿತವಾದದ್ದರಿಂದ ವಾರದಲ್ಲೊಂದು ದಿನವಾದರೂ ಪ್ರತಿಯೊಂದು ಬೀದಿಯೂ ಒಂದಿಷ್ಟು ಚೊಕ್ಕಟ್ಟ ಪಡುತ್ತಿತ್ತು ಶ್ರೀನಿವಾಸಾಚಾರ್ಯರ ಪ್ರೆಸಿಡೆಂಟ್ತನದ ಒಂದು ಹೆಗ್ಗುರುತೆಂದರೆ ಇಂದು ಉಳಿದಿರುವ ಚಿಕ್ಕಲಾಲ್ಬಾಗ್ ಎಂಬ ಮುನಿಸಿಪಲ್ ಪಾರ್ಕ್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 ಬಂದ ಅತಿಥಿಯು ರೈಲಿನಿಂದಿಳಿದು ಊರ ಕಡೆ ಹೊರಡುತ್ತಲೇ ಎದುರಿಗೆ ಕೆರೆಯಲ್ಲಿ ಮೇಳತಾಳ ಸಹಿತವಾದ ತೆಪ್ಪೋತ್ಸವ ಕಂಗೊಳಿಸುತ್ತಿತ್ತು ಆತನು ಸಾರೋಟಿಯಲ್ಲಿ ಕುಳಿತು ಕೆರೆಯ ಕಟ್ಟೆಯ ಮೇಲೆ ಸಾಗಿದಂತೆ ಎಡಗಡೆ ಕೆರೆಯೊಳಗಣ ತೆಪ್ಪವೂ ಕೂಡ ಬರುತ್ತಿತ್ತು ಆ ಮೆರವಣಿಗೆಯ ಬಲಗಡೆ ಬಲಗಡೆಗೆ ಮುನ್ಸಿಪಲ್ ಪಾರ್ಕ್ನಲ್ಲಿ ಓಲಗ ನರ್ತನಗಳು ನಡೆಯುತ್ತಿದ್ದವು ಹೀಗೆ ಇಕ್ಕರಡಿ ಇಕ್ಕ ಇಕ್ಕಡೆಯೂ ನೃತ್ಯಗಾನ ವಾದ್ಯ ವಿಜೃಂಭಣೆಗಳು ಜನದ ಸಂದಣೀಯ ಸಂಭ್ರಮವೂ ನೆರೆದಿದ್ದದ್ದನ್ನು ನೋಡಿ ಆತನ ಮನಸ್ಸು ಎಷ್ಟು ಹಿಗ್ಗಿರಬಹುದು ಮಹಾರಾಜರವರಿಗೂ ಶೇಷಾದ್ರಯ್ಯರವರಿಗೂ ಅದು ಮೆಚ್ಚುಗೆಯಾದದ್ದು ಸ್ವಾಭಾವಿಕ ಮುಜುರಾಯಿ ಪರಿಷ್ಕರ ಸಂಸ್ಥಾನದ ಮುಜುರಾಯಿ ಸಂಸ್ಥೆಗಳ ಎಂದರೆ ದೇವಸ್ಥಾನ ಮಠ ಛತ್ರ ಮಸೀದಿ ಮುಂತಾದ ದೈವ ಧರ್ಮಪೀಠಗಳ ಆಡಳಿತವನ್ನು ಪರಿಷ್ಕಾರಗೊಳಿಸುವುದಕ್ಕಾಗಿ ಒಬ್ಬ ಪ್ರತ್ಯೇಕ ಅಧಿಕಾರಿಯನ್ನು ನಿಯಮಿಸುವುದು ಅವಶ್ಯ ಅವಶ್ಯವೆಂದು ಸರ್ಕಾರವು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ತೀರ್ಮಾನಿಸಿತು ಇಂಥ ಬೇಕೆಂದು ಪ್ರಜಾಪ್ರತಿನಿಧಿ ಸಭೆ ಅನೇಕ ಸಲ ಸೂಚನೆ ಮಾಡಿತ್ತು ದಿವಾನ್ ಶೇಷಾದ್ರಯ್ಯನವರು ಅದರಂತೆ ಮುಜರಾಯಿ ಸೂಪರಿಟೆಂಡೆಂಟ್ ಎಂಬ ಹೊಸ ಅಧಿಕಾರ ಸ್ಥಾನವನ್ನು ಕಾಲಿಕವಾಗಿ ಕಲ್ಪಿಸಿ ಅದಕ್ಕೆ ಆರ್ಕಾಶ್ ಶ್ರೀನಿವಾಸ ಚಾರ್ಲೋ ಅವರನ್ನು ಆಹ್ವಾನಿಸಿದರು ಆ ಪದವಿಯ ಕರ್ತವ್ಯಗಳು ಮೂರು ನಾಲ್ಕು ವರ್ಷದೊಳಗಾಗಿ ಮುಗಿಯಬಹುದೆಂದು ಮೊದಲು ನಿರೀಕ್ಷೆ ಇತ್ತು ಆದರೆ ಕೆಲಸಕ್ಕೆ ಕೈ ಹಚ್ಚಿದ ಮೇಲೆ ಅದರ ಮಹತ್ವವು ಕ್ಲಿಷ್ಟತೆಯು ಎಷ್ಟರಂಬ ಎಷ್ಟರದೆಂಬುದು ತೋರುತ್ತಾ ಬಂತು ಶ್ರೀನಿವಾಸ ಅವರು ಸಾವಿರದ ಏಪ್ರಿಲ್ ತಿಂಗಳಲ್ಲಿ ಆ ಪದವಿಯಿಂದ ನಿವೃತ್ತರಾದರು ಆ ಕಾರ್ಯ ಕಾರ್ಯನಿರ್ವಾಹದಲ್ಲಿ ಅವರು ತೋರಿಸಿದ ಶ್ರದ್ಧೆ ಉತ್ಸಾಹ ಸಾಮರ್ಥ್ಯ ವಿಚಕ್ಷಣೆಗಳಿಗಾಗಿ ಅವರಿಗೆ ರಾಯ್ ಬಿರುದು ದೊರೆಯಿತು ಅದಕ್ಕಿಂತ ಹೆಚ್ಚಾಗಿ ಅದರಿಂದ ಅವರ ಯಶಸ್ಸು ಜನದ ಸ್ಮರಣೆಯಲ್ಲಿ ಸ್ಥಿರಪಡುವಂತಾಯಿತು ಆಗ ಅವರು ನಡೆಸಿದ ಪರಿಷ್ಕಾರಗಳಂತೆ ವೆಂದರೆ ದೇವಾಲಯಗಳ ಕಟ್ಟಡಗಳ ಶಿಥಿಲ ಭಾಗಗಳನ್ನು ದುರಸ್ತು ಮಾಡಿಸಿ ಅವುಗಳ ಸಂದುಗೊಂದಿಗಳನ್ನು ಕಿತ್ತು ಹಾಕಿಸಿದ್ದು ಕಿಟಕಿಗಳನ್ನು ಗಬಾಕ್ಷಿಗಳನ್ನು ಇಡಿಸಿ ಬೆಳಕು ಗಾಳಿಗಳು ಪ್ರವೇಶಿಸುವಂತೆ ಮಾಡಿದ್ದು ದೇವಸ್ಥಾನದ ಭೂಮಿ ಕ ಕಾಣಿಗಳು ಪರಾಧೀನವಾಗಿದ್ದದನ್ನು ತಪ್ಪಿಸಿ ಕೆಲಸ ಮಾಡುತ್ತಿದ್ದ ಅರ್ಚಕಾದಿ ಸೇವಕರ ಅಧೀನಕ್ಕೆ ತಂದದ್ದು ದೇವಸ್ಥಾನದ ಒಡವೆ ವಾಹನ ಪಾತ್ರೆ ಪದಾರ್ಥಗಳನ್ನು ಲೆಕ್ಕದಲ್ಲಿ ಬರೆಯಿಸಿ ಅವಗಳ ಜೋಪಾನಕ್ಕೆ ಜವಾಬ್ದಾರರನ್ನು ಗೊತ್ತು ಮಾಡಿದ್ದು ಪ್ರತಿಯೊಂದು ದೇವಸ್ಥಾನದಲ್ಲಿಯೂ ಅಲ್ಲಲ್ಲಿಯ ಶೈವ ವೈಷ್ಣವ ಸ್ಮಾರತಾದಿ ಸಂಪ್ರದಾಯಾನುಸುರವಾಗಿ ಸೇವೆ ಕೈಂಕರ್ಯಗಳು ನಡೆಯುವಂತೆ ಆಗಮೀಕರಿಂದ ನಿಯಮಾವಳಿಗಳನ್ನು ಬರೆಯಿಸಿ ಅರ್ಚಕರಿಗೆ ತಿಳಿವಳಿಕೆ ಕೊಟ್ಟದ್ದು ಪೂಜಾ ಕಾರ್ಯಗಳಲ್ಲಿ ವಿನಯುಜ್ಯಗಳಾದ ಮಂತ್ರಗಳನ್ನು ಸ್ತೋತ್ರಪಾಠಗಳನ್ನು ರಾಜಶೀರ್ವಾದ ವಾಕ್ಯಗಳನ್ನು ಆಗಮಿಕರಿಂದಲೂ ಪಂಡಿತರಿಂದಲೂ ಬರೆಯಸಿ ಅಚ್ಚು ಆ ಕೈಪಿಡಿ ಪುಸ್ತಕಗಳನ್ನು ಅರ್ಚಕರಲ್ಲಿ ಹಂಚಿದ್ದು ನೈವೇದ್ಯ ದೀಪಾರಾಧನೆ ವಗೈರೆಗಳ ಮಾಮೂಲುಗಳನ್ನು ಲಿಖಿತದಲ್ಲಿ ಶಾಶ್ವತಪಡಿಸಿದ್ದು ಬಾಜಾಭಜಂತ್ರಿಯವರು ನರ್ತನದವರು ಮೊದಲಾದ ನಾನಾ ಸೇವೆಗಳವರು ಅನುಸರಿಸಬೇಕಾದ ಸರದಿ ಕಟ್ಟಲೆಗಳನ್ನು ಗೊತ್ತು ಮಾಡಿದ್ದು ಇವೆಲ್ಲ ಆರ್ಕಾ ಶ್ರೀನಿವಾಸಾಚಾರ್ಯರ ಏರ್ಪಾಟುಗಳು ದೇವಾಲಯಗಳಿಗೆ ಧರ್ಮದರ್ಶಿ ಸಮಿತಿಗಳ ನಿಯಮಕವಾದದ್ದು ಅವರ ಸಲಹೆಯಂತೆಯೇ ಅವರ ಸಲಹೆಯಂತೆಯೇ ಅವರ ಕಾಲಕ್ಕೆ ಹಿಂದೆ ನಮ್ಮ ದೇವಾಲಯಗಳು ಕ್ಷೇತ್ರಗಳು ಎಂಥ ದುಸ್ಥಿತಿಯಲ್ಲಿದ್ದುವೆಂಬುದನ್ನು ನಾನು ಕೇಳಿದ್ದೇನೆ ಒಂದಾನೊಂದು ಪ್ರಸಿದ್ಧ ಕ್ಷೇತ್ರದಲ್ಲಿ ಕೋಟಾರೋತ್ಸವವೆಂಬುದು ನಡೆಯುತ್ತಿದ್ದ ಹೊತ್ತಿನಲ್ಲಿ ದೇವರು ಬೀಜ ಮಾಡಿಸಿದ್ದ ಜಾಗದಲ್ಲಿ ಹತ್ತು ಮಂದಿ ಇದ್ದರೆ ದೇವದಾಸಿಯರಿದ್ದ ಜಾಗದಲ್ಲಿ ಸಾವಿರ ಮಂದಿ ನೆರೆದಿರುತ್ತಿದ್ದರು ಗುಡಿಯೊಳಗಡೆ ಮಂತ್ರಘೋಷ ನಡೆಯುತ್ತಿದ್ದ ಹೊತ್ತಿನಲ್ಲಿ ಪ್ರಾಕಾರಣದೊಳಗಣ ಮೂಲೆ ಮೊಡಕುಗಳಲ್ಲಿ ಪ್ರಣಯಲೀಲೆಗಳು ತಸ್ಕರ ಸಾಹಸಗಳು ನಡೆಯುತ್ತಿದ್ದವು ಎಷ್ಟೋ ಗುಡಿಗಳ ಒಳಗಡೆ ಕಗ್ಗತ್ತಲು ಕಸವು ತುಂಬಿ ಕಾಲಿಡುವುದೇ ಕಷ್ಟವಾಗುತ್ತಿತ್ತು ದೇವರಿಗೆ ಸೇರಿದ ಜಮೀನುಗಳನ್ನು ಒಡವ್ಯವಸ್ಥೆಗಳನ್ನು ಬೇರೆಯವರು ಯಾರೋ ಅನುಭವಿಸಿಕೊಂಡಿರುತ್ತಿದ್ದರು ಇಂಥ ಅವ್ಯವಸ್ಥೆಗಳನ್ನೆಲ್ಲ ತೊಳೆದು ನಿರ್ಮಲಪಡಿಸಿದವರು ಆರ್ಕಾ ಶ್ರೀನಿವಾಸಾಚಾರ್ಯರು ನಂಜನಗೂಡು ಮೇಲುಕೋಟೆ ಮೊದಲಾದ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 ಆರ್ಕಾ ಶ್ರೀನಿವಾಸಾಚಾರ್ಯರು ಹೇಗೆ ಮೇಧಾವಿಗಳೋ ಹಾಗೆ ಕಾರ್ಯಕುಶಲರು ಹೇಗೆ ಕಾರ್ಯಕುಶಲರೋ ಹಾಗೆ ರಸಿಕರು ಹೇಗೆ ರಸಿಕರೋ ಹಾಗೆ ಪರಿಶುದ್ಧರು ಅವರು ಸರಕಾರದ ಉದ್ಯೋಗದಿಂದ ನಿವೃತ್ತರಾದ ಮೇಲೆ ವರ್ಷವನ್ನು ಎರಡು ಭಾಗ ಮಾಡಿಕೊಂಡು ತಂಪು ಭಾಗವನ್ನು ಶ್ರೀರಂಗದಲ್ಲಿಯೂ ಬೇಸಿಗೆಯನ್ನು ಬೆಂಗಳೂರಿನಲ್ಲಿಯೂ ಕಳೆಯುತ್ತಿದ್ದರು ರಸಿಕತೆ ಅವರಿಗೆ ಅತ್ಯಂತ ಪ್ರಿಯವಾದ ಸಂತೋಷವೆಂದರೆ ಸಂಗೀತ ಬೆಂಗಳೂರಿನಲ್ಲಿ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 ಕ್ಲಪ್ತ ಕಾಲಕ್ಕೆ ಸಂಜೆ ನಾಲ್ಕು ಗಂಟೆಗೆ ಅಲ್ಲಿಗೆ ಹೋಗತಕ್ಕದ್ದು ಕೂಡಲೇ ಅಲ್ಲಿಯ ಅಡಿಗೆಯವನು ಅವರಿಗೆ ಕೈಕಾಲು ತಡೆದುಕೊಳ್ಳಲು ನೀಡುಕೊಟ್ಟು ಅವರು ಬೇಡಿದಂತೆ ಬಿಸಿ ಬಿಸಿ ಹಾಲನ್ನು ಕೊಡತಕ್ಕದ್ದು ಅನಂತರ ಗಾಯಕನು ನಡುಮನೆಯಲ್ಲಿ ತಂಬೂರಿಯೊಡನೆ ಕೂಡತಕ್ಕದ್ದು ಆಗ ಅಲ್ಲಿ ಸಾಮಾನ್ಯವಾಗಿ ಐದಾರು ಮಂದಿ ಹತ್ತಕ್ಕೆ ಹೆಚ್ಚಿಲ್ಲದೆ ಇರುತ್ತಿದ್ದರು ಶ್ರೀನಿವಾಸಾಚಾರ್ಯರು ಗಾಯಕನನ್ನು ಕುರಿತು ಈ ಏನು ಹಾಡುತ್ತೀರಿ ಎಂದು ಕೇಳುತ್ತಿದ್ದರು ಆತನು ಕಲ್ಯಾಣಿ ಎಂದೋ ಕಾಂಬೋಜಿ ಎಂದೋ ಹೇಳಿದ ಮೇಲೆ ಶ್ರೀನಿವಾಸಾಚಾರ್ಯರು ಆಗಬಹುದು ಅದಾದ ಮೇಲೆ ಕಾಲವಿದ್ದರೆ ಇಂತ ರಾಗವನ್ನು ಹಾಡಬಹುದು ಅದನ್ನು ಕೇಳಿ ಬಹುದವಾಯಿತು ಎಂದು ಹೇಳುವರು ಅದರಂತೆ ಗಾಯಕನು ತಾನು ಗೊತ್ತು ಮಾಡಿಕೊಂಡು ಬಂದಿದ್ದದನ್ನು ಮೊದಲು ಹಾಡಿ ಅನಂತರ ಶ್ರೀನಿವಾಸಾಚಾರ್ಯರು ಹೇಳಿದ್ದನ್ನು ಹಾಡುತ್ತಿದ್ದನು ಎಲ್ಲ ಗಾಯಕರಿಗೂ ಒಂದು ಕಟ್ಟುಪಾಡು ಸಾಮಾನ್ಯವಾಗಿತ್ತು ಒಂದು ಗಂಟೆ ಒಂದು ಕಾಲು ಗಂಟೆಗಿಂತ ಹೆಚ್ಚು ಕೂಡದು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 ಸನ್ನೆ ಮಾಡುವರು ಕಚೇರಿ ಮುಗಿದ ಕೂಡಲೇ ಸುಮಾರು ಐದು ಐದು ಕಾಲರ ವೇಳೆಗೆ ಗಾಯಕರು ಎದ್ದು ಒಂದು ಕೊಠಡಿಯೊಳಗೆ ಹೋಗತಕ್ಕದ್ದು ಶ್ರೀನಿವಾಸಾಚಾರ್ಯ ಅಲ್ಲಿಗೆ ಹೋಗಿ ಗೋಪ್ಯವಾಗಿ ಸಂಭಾವನೆ ಮರ್ಯಾದೆ ಸಲ್ಲಿಸತಕ್ಕದ್ದು ಅಡಿಗೆಯಾತನು ಉಪಾಹಾರ ಕೊಟ್ಟು ಉಪಚರಿಸಿ ಗಾಯಕರನ್ನು ಬೀಳ್ಕೊಡತಕ್ಕದ್ದು ಹೀಗಿತ್ತು ಅವರ ಏರ್ಪಾಟು ಇದು ನಾಲ್ಕಾರು ವರ್ಷ ಕಾಲ ನಡೆಯಿತು ಗಾಯಕರು ಬಹು ಸಂತೋಷದಿಂದ ಅವರಲ್ಲಿಗೆ ಹೋಗಿ ಬರುತ್ತಿದ್ದರು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 ಆರ್ಕಾಶ್ ಶ್ರೀನಿವಾಸ ಚಾರ್ಲೋ ಅವರು ಮನಸ್ಸಿನಲ್ಲಿ ಹೇಗೋ ಆಕಾರದಲ್ಲಿಯೂ ಹಾಗೆ ಉನ್ನತರು ಹೆಚ್ಚು ಮಾತಿನವರಲ್ಲ ಆಡಿದಷ್ಟು ಮಾತು ಅರ್ಥವತ್ತಾದದ್ದು ಮುಖಭಾವದಲ್ಲಿ ಸೌಮ್ಯ ಮತ್ತು ಗಾಂಭೀರ್ಯ ಪ್ರತಿ ಕೋಲು ಹಿಡಿದು ಮಿತ್ರ ಗೋಷ್ಠಿಯೊಡನೆ ಲಾಲ್ಬಾಗಿನಲ್ಲಿ ವಾಯುಸೇವನೆಗಾಗಿ ಸಂಚರಿಸುವರು ನಾನು ಅವರನ್ನು ನೋಡಿದ್ದು ಮೂರು ನಾಲ್ಕು ಸಾರಿ ಸಾರಿ ಸಾರಿಯೂ ಅವರಿದ್ದ ಕೋಣೆಯಲ್ಲಿ ಒಂದು ದೊಡ್ಡ ತಟ್ಟೆ ತುಂಬ ದೊಡ್ಡ ದೊಡ್ಡ ಮಲ್ಲಿಗೆಯ ಮೊಗ್ಗು ಹೂಗಳ ರಾಶಿ ಗಮಗಮಿಸುತ್ತಿತ್ತು ಅದೇ ನನಗೆ ಅವರ ನೆನಪು